ಕೃಷ್ಣಾಯ ವಾಸುದೆವಾ ದೇವಕೀನಂದನಾಗೋಪಕುಮಾರೋವಿ ನಮೋ ನಮಃ ಕೃಷ್ಣಾಯ ವಾಸುದೆವಾ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶ ಗೋವಿ ನಮೋ ನಮಃ ಕೃಷ್ಣಾಯದವೇಂದ್ರಾಯ ಜ್ಞಾನಮು ಯೋಗಿ ನಾಥಾ ರುಕ್ಮಿಣೀಶಾ ನಮೋ ವೇದಾಂತವೇನೆ ಭಗವದ್ಗೀತೆಯ ಸ್ಥೂಲ ಪರಿಚಯ ನಿನ್ನೆ ದಿವಸ ಮಹಾಭಾರತದ ಒಂದು ಅಂಗ ಭಗವದ್ಗೀತೆ ಮಹಾಭಾರತದ ಶ್ರೇಷ್ಠತ್ವವನ್ನು ಹೇಳಿ ಅದರಲ್ಲಿ ಅಡಕವಾಗಿರುವಂತಹ ಗೀತೆಯು ಕೂಡ ಅತ್ಯಂತ ಪವಿತ್ರವಾದ ಗ್ರಂಥ ಸಾಕ್ಷಾತ್ ಶ್ರೀಕೃಷ್ಣ ಪರಮಾತ್ಮನಿಂದ ವಿನಿಸೃತವಾದದ್ದು ಇತ್ಯಾದಿ ಎಲ್ಲ ನೋಡಿದ್ವಿ ಈಗ ಭಗವದ್ಗೀತೆಯ ಸ್ಥೂಲ ಪರಿಚಯ ಮೊದಲಿಗೆ ಗೀತೋಪದೇಶಕ್ಕೆ ಹಿನ್ನೆಲೆಯೇನು ಪಾಂಡವರು ಮತ್ತು ಕೌರವರ ಜನನ ಆಗತ್ತೆ ಜೊತೆ ಜೊತೆಗೆ ಅವರ ವೈರತ್ವವು ಕೂಡ ಬೆಳಿತಾ ಹೋಗುತ್ತೆ ವೈರತ್ವಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಸ್ಥೂಲವಾಗಿ ಹೇಳೋದಾದರೆ ಪಾಂಡವರು ಧರ್ಮಪ್ರಿಯರು ಧರ್ಮನಿಷ್ಠರು ಕೌರವರು ಅಧರ್ಮಪ್ರಿಯರು ಕೌರವರು ಮತ್ತು ಪಾಂಡವರ ವ್ಯಕ್ತಿತ್ವ ಪರಸ್ಪರ ವಿರುದ್ಧವಾಗಿದ್ದು ಪಾಂಡವರ ಬೆಂಬಲಕ್ಕೆ ಶ್ರೀಕೃಷ್ಣ ಪರಮಾತ್ಮ ನಿಲ್ತಾನೆ ಅದು ಸೂಚನೆ ಮಾಡ್ತಾ ಇದೆ ಆಸ್ತಿಕರಿಗೆ ಭಗವಂತನ ಬೆಂಬಲ ಅನ್ನೋದು ಯಾವಾಗಲೂ ಇರತ್ತೆ ಅಂತ ಪಾಂಡವರ ಚಿಂತನೆ ಹೇಗಿತ್ತು ಅಂದರೆ ಮಮ ಸ್ವಾಮಿ ಹರೆಯರ್ ನಿತ್ಯಂ ಸರೋವಸ್ಥ ಪತಿರೇವಚ ಕೃಷ್ಣ ಹೇಳ್ತಾನೆ ಮಮ ಪ್ರಾಣಾಹಿ ಪಾಂಡವಾಹ ಅದೇ ಕೌರವರ ಬೆಂಬಲಕ್ಕೆ ಶಕುನಿ ನೀತ ನಾಸ್ತಿಕರಿಗೆ ಯಾವಾಗಲೂ ದುಷ್ಟರ ಬೆಂಬಲ ಅನ್ನೋದಲ್ಲಿ ಸೂಚಿತ ಆಗತ್ತೆ ಪಾಂಡವರು ಶ್ರೀಕೃಷ್ಣನನ್ನು ನಂಬಿದರೂ ಶ್ರೀಕೃಷ್ಣ ಪರಮಾನುಗ್ರಹವನ್ನೇ ಪಾಂಡವರಿಗೆ ಮಾಡಿದ ಪಾಂಡವರು ಶ್ರೀಕೃಷ್ಣ ಪರಮಾತ್ಮನ ಆಗ್ನೆಯಂತೆ ವೈಭವದಿಂದ ರಾಜಸ್ವ ಯಾಗ ಎಲ್ಲ ಮಾಡಿದರು ಶಕುನಿಯನ್ನು ನಂಬಿರ್ತಕ್ಕಂಥ ಕೌರವರು ದ್ಯೂತ ಆಡಿದ್ರು ಜೂಜು ಆಡಿದ್ರು ಧರ್ಮರಾಜ ಅಥವಾ ಯುದಿಷ್ಠಿರ ಹೆಸರಿಗೆ ತಕ್ಕಂತೆ ಇದ್ದವ ಧರ್ಮರಾಜನಿಗೆ ದ್ಯೂತ ಅಥವಾ ಜೂಜು ಗೊತ್ತೇ ಇರಲಿಲ್ಲ ಕಪಟ ಅಂತ ಏನು ಅಂತಲೂ ಗೊತ್ತಿಲ್ಲ ವಂಚನೆ ಅಂತಲೂ ಗೊತ್ತಿಲ್ಲ ಆದರೆ ದುಷ್ಟ ಶಕುನಿಗೆ ಗೊತ್ತಿದ್ದಿದ್ದೆರಡೆ ಒಂದು ದ್ಯೂತ ಒಂದು ಕಪಟ ಧರ್ಮರಾಜ ಶಕುನಿಯ ಕಪಟ ಹಾಗೂ ವಂಚನೆಗೆ ಬಲಿಯಾಗ್ತಾನೆ ಇಲ್ಲಿ ಆ ವ್ಯಕ್ತಿತ್ವ ಹೇಗಿದೆ ಕಂಪ್ಯಾರಿಸನ್ ಅನ್ನೋದನ್ನು ಗಮನ ಕೊಡಬೇಕು ಪಾಂಡವರ ಸಭೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನಿಗೆ ಅಗ್ರ ಪೂಜೆ ಆಗತ್ತೆ ಕೌರವರ ಸಭೆಯಲ್ಲಿ ಶ್ರೀಕೃಷ್ಣನಿಗೆ ಅವಮಾನ ಆಯಿತು ಭೀಷ್ಮಾಚಾರ್ಯರು ದ್ರೌಪದಿ ದೇವಿಗೆ ತುಂಬಿದ್ದ ಸಭೆಯಲ್ಲಿ ಅವಮಾನ ಆದರೂ ಕೂಡ ಕಿಂಚಿತ್ತೂ ಪ್ರತಿಭಟನೆಯನ್ನು ಮಾಡಲಿಲ್ಲ ಬಿದುರ ಒಬ್ಬನೇ ಪ್ರತಿಭಟನೆ ಮಾಡಿದವನು ಬಿದುರ ಪ್ರತಿಭಟಿಸಿದ್ರೂ ಕೂಡ ಭೀಷ್ಮಾಚಾರ್ಯರು ಅವನನ್ನು ಬೆಂಬಲಿಸಲಿಲ್ಲ ಇದಕ್ಕೆಲ್ಲ ಕಾರಣ ಏನು ಅಂತಂದರೆ ದುರ್ಯೋಧನರ ಮನೆ ದುಷ್ಟ ಅನ್ನ ಉಂಡಿದ್ದೆ ಅದಕ್ಕೆ ಕಾರಣ ಆಗಿತ್ತು ಅನ್ನಂ ಮಶಿತಂ ತ್ರೇಧ ಅಂತ ನಾವು ತಿಂದ ಅನ್ನ ಮೂರು ಭಾಗವಾಗಿ ವಿಭಾಗ ಆಗತ್ತೆ ಅದರಲ್ಲಿ ಸ್ಥೂಲ ಭಾಗ ಮಲಮೂತ್ರಾದಿಗಳಾಗಿ ಹೊರಗೆ ಹೋಗುತ್ತೆ ಮಧ್ಯಭಾಗ ರಕ್ತ ಮಾಂಸ ಮೇಧಾಮಜ್ಜ ಅಸ್ತಿ ಇತ್ಯಾದಿ ಸಪ್ತ ಧಾತುಗಳ ಬೆಳವಣಿಗೆಗೆ ಕಾರಣ ಆಗತ್ತೆ ಸೂಕ್ಷ್ಮ ಭಾಗ ಮನಸ್ಸಿಗೆ ಉಪಾದಾನ ಕಾರಣ ಆಗತ್ತೆ ಈ ಪ್ರಸಂಗದಿಂದ ಕೃಷ್ಣ ಸಂದೇಶವನ್ನು ತಿಳಿಸ್ತಾನೆ ದ್ವಿಷದನ್ನಂ ನ ಭೋಕ್ತವ್ಯ ದ್ವಿಷಂತಂ ನೈವ ಭೋಜಯೇತಂತ ದ್ವೇಷ ಪರಮಾತ್ಮನನ್ನು ಯಾರು ದ್ವೇಷ ಮಾಡ್ತಾರ ಅಂತ ದ್ವೇಷಗಳ ಮನೆಯಲ್ಲೂ ಊಟವನ್ನು ಮಾಡಬಾರ್ದು ಅಂತಹ ದ್ವೇಷಗಳನ್ನು ಕರೆದು ಅವರಿಗೆ ಆತಿಥ್ಯವನ್ನು ಮಾಡಬಾರದು ಈ ವಸ್ತ್ರಾಪಹರಣದ ಪ್ರಸಂಗದಲ್ಲಿ ಆ ದ್ರೌಪದಿ ದೇವಿ ಹಾ ಕೃಷ್ಣ ದ್ವಾರಕಾವಾಸಿ ನಿತ್ಯಾದಿ ಎಲ್ಲ ಸ್ತೋತ್ರ ಮಾಡುತ್ತಾಳೆ ಆಗ ದ್ರೌಪದಿಯನ್ನು ರಕ್ಷಣೆ ಮಾಡಿದವರು ಶ್ರೀಕೃಷ್ಣ ಪರಮಾತ್ಮ ಅಕ್ಷಯಾಂಬರವನ್ನು ಕೊಟ್ಟು ರಕ್ಷಣೆ ಮಾಡಿದ ಈ ಸಂದರ್ಭದಲ್ಲಿ ಪ್ರತೀಕಾರ ಅದಕ್ಕೆ ಪಣ ತೊಟ್ಟಿದ್ದು ಭೀಮಸೇನ ದೇವರು ಸೇಡ್ ಮುಂದೆ ಮತ್ತೊಮ್ಮೆ ದೂತ ಆಗತ್ತೆ ಧರ್ಮರಾಜನಿಗೆ ಪುನಃ ಸೋಲುಂಟಾಗತ್ತೆ ಆ ನಂತರದಲ್ಲಿ ಕರಾರಿನಂತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷ ಅಜ್ಞಾತವಾಸ ಇದೆಲ್ಲ ಪೂರೈಸಿ ಕೌರವರಿಗೆ ಗೊತ್ತೇ ಇತ್ತು ಅವರು ಪಾಂಡವರು ಬರೋದು ಅಂದರೆ ನಾವು ಹೋಗೋದು ಅಂತ ವನವಾಸ ಮುಗಿಸಿ ಅವರು ಮತ್ತೆ ರಾಜ್ಯಕ್ಕೆ ವಾಪಸ್ ಬರ್ತಾರೆ ಅಂತ ಆದರೆ ಅವರ ಆಗಮನ ನಮ್ಮ ನಿರ್ಗಮನ ಕೌರವರು ವಾದ ವಿವಾದಕ್ಕೆ ಇಳಿದ್ರು ಇವರು ಪಾಂಡವರು ಅಜ್ಞಾತವಾಸ ಅಥವಾ ವನವಾಸಗಳನ್ನು ಪೂರೈಸಿಯೇ ಇಲ್ಲ ಈ ರೀತಿಯಾಗಿ ಕುತರ್ಕದಿಂದ ವಾದಮಂಡನೆ ಮಂಡನೆ ಮಾಡಿ ತಮ್ಮ ವಾದವನ್ನು ಒಪ್ಪದೇ ಇದ್ದವ್ರನ್ನೆಲ್ಲ ಧಿಕ್ಕಾರ ಮಾಡ್ತಾ ಹೋದರು ಪಾಂಡವರ ರಾಜ್ಯವನ್ನು ಪುನಃ ಅವರಿಗೆ ಹಿಂದಿರುಗಿಸಬೇಕು ಅಂತ ಭೀಷ್ಮಾಚಾರ್ಯರು ಮಾತಾಪಿತೃಗಳಾಗಿರ್ತಕ್ಕಂತಹ ಧೃತರಾಷ್ಟ್ರ ಗಾಂಧಾರಿಯರು ಆಚಾರ್ಯರಾಗಿರ್ತಕ್ಕಂಥ ದ್ರೋಣಾಚಾರ್ಯರು ಮತ್ತು ಕೃಪಾಚಾರ್ಯರು ಚಿಕ್ಕಪ್ಪನಾದ ವಿದುರ ನಾರದಾದಿ ಎಲ್ಲ ಶ್ರೇಷ್ಠ ಋಷಿಮುನಿಗಳು ಎಲ್ಲರೂ ಕೌರವರಿಗೆ ಅನೇಕ ರೀತಿಯಂದು ತಿಳಿಸಿ ಹೇಳಿದ್ರು ದುರ್ಯೋಧನ ಮಾತ್ರ ಯಾರ ಮಾತನ್ನು ಕೇಳಲಿಲ್ಲ ಸ್ವತಃ ಶ್ರೀಕೃಷ್ಣ ಪರಮಾತ್ಮನೂ ದುರ್ಯೋಧನನಿಗೆ ಈ ಮಾತನ್ನೇ ಹೇಳ್ತಾನೆ ಆದರೆ ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ವಿಷಯ ಅಂದರೆ ಶ್ರೀಕೃಷ್ಣ ದುರ್ಯೋಧನನಿಗೆ ರಾಜ್ಯವನ್ನು ಪುನಃ ಪಾಂಡವರಿಗೆ ವಾಪಸ್ ಕೊಡುವಂತೆ ಹೇಳಿದ್ದು ಅವನು ಕೇಳಲಿ ತನ್ನ ಮಾತನ್ನು ಪುರಸ್ಕಾರ ಮಾಡಲಿ ಅನ್ನೋ ಕಾರಣಕ್ಕಾಗಿ ಅಲ್ಲವೇ ಅಲ್ಲ ಅವನು ನಿರಾಕರಿಸ್ತಾನೆ ಅವನು ಸ್ವತ ಶ್ರೀಕೃಷನ ಮಾತನ್ನ ಸೇರಿಸಿ ಯಾರ ಮಾತಿಗೂ ಕೂಡ ಪುರಸ್ಕಾರವನ್ನು ಕೊಡೋದಿಲ್ಲ ಇಂತಹ ದುಷ್ಟ ದುರ್ಯೋಧನ ಅನ್ನೋ ವಿಚಾರ ಇಡೀ ಜಗತ್ತಿಗೆ ತಿಳಿಯಲಿ ಅನ್ನೋದೇ ಶ್ರೀಕೃಷ್ಣ ಪರಮಾತ್ಮನ ಉದ್ದೇಶ ಆಗಿತ್ತು ಅದೇ ರೀತಿಯಾಗಿ ಸರ್ವಜ್ಞ ಸರ್ವೋತ್ತಮನಾಗಿರ್ತಕ್ಕಂಥ ಪರಮಾತ್ಮನ ಚಿಂತನೆ ಏನಿತ್ತೋ ಅದೇ ರೀತಿಯಾಗಿ ದುರ್ಯೋಧನ ಯಾರ ಮಾತನ್ನು ಕೇಳಲೂ ಇಲ್ಲ ಕೇಳುವಂತ ಪ್ರವೃತ್ತಿ ಅವನಲ್ಲಿ ಇಲ್ಲೇ ಇಲ್ಲ ಉದಾಹರಣೆಗೆ ಯಾರು ಏನನ್ನೇ ತೋರಿಸಿದ್ರು ಕುರುಡನಿಗೆ ಏನೂ ಕಾಣಿಸೋದಿಲ್ಲ ಅದು ಜಗತ್ತಿನಲ್ಲಿ ಸತ್ಯ ಹೇಗೋ ಹಾಗೆ ದುರ್ಯೋಧನನ ಮನಸ್ಥಿತಿ ಇತ್ತು ಕೊನೆಗೆ ಏನಾಯಿತು ಯುದ್ಧ ಅನಿವಾರ್ಯ ಆಯಿತು ಅವರ ಪೂರ್ವಜರು ನಿರ್ಮಾಣ ಮಾಡಿರ್ತಕ್ಕಂಥ ಕುರುಕ್ಷೇತ್ರವೇ ಅವರ ಯುದ್ಧಕ್ಷೇತ್ರ ಅಥವಾ ಸಮರ ಕ್ಷೇತ್ರ ಆಯಿತು ದುಷ್ಟದ್ಯುಮ್ನ ಪಾಂಡವರ ಸೇನಾಧಿಪತಿ ಆದಿ ಆಯ್ಕೆಯಾದ ಕೌರವರಲ್ಲಿ ಭೀಷ್ಮಾಚಾರ್ಯರು ಸೇನಾಧಿಪತ್ಯವನ್ನು ವಹಿಸಿದರು ಈ ಪ್ರಸಂಗದಲ್ಲಿ ಹುಟ್ಟು ಕುರುಡನಾಗಿರ್ತಕ್ಕಂಥ ಅಂಧ ಧೃತರಾಷ್ಟ್ರರಿಗೆ ವೇದವ್ಯಾಸ ದೇವರು ಕೇಳ್ತಾರೆ ಈ ಯುದ್ಧದ ಪ್ರಸಂಗವನ್ನು ಕಣ್ಣಿಗೆ ಕಾಣಿಸ್ಬೇಕು ಅಂದರೆ ತೋರಿಸ್ಬೇಕೋ ಅಥವಾ ಕಿಳಿವಿಗಳಿಗೆ ಯುದ್ಧದ ವಾರ್ತೆಯನ್ನು ಕೇಳಿಸಿದ್ರೆ ಸಾಕು ಕೇಳಿದ್ದ್ಯಾರು ಶ್ರೀಕೃಷ್ಣ ಪರಮಾತ್ಮ ಕರ್ತುಂ ಅಕರ್ತು ಅನ್ಯತಾ ಕರ್ತುಂ ಕಾರೈತುಮ್ ಅಕಾರೈತು ಅನ್ಯಥಾ ಕಾರೈತು ಸಮರ್ಥನಾದ ಪರಮಾತ್ಮ ಕರ್ತುಂಬಂದರೆ ಏನು ಮಾಡೋದಕ್ಕೂ ಶಕ್ತಿ ಇರುವಂಥ ಸರ್ವೋತ್ತಮನಾದವನು ಅಕರ್ತುಮ್ ಏನೂ ಮಾಡದೇ ಇರಬಲ್ಲ ಅನ್ಯಥಾ ಕರ್ತುಮ್ ಮತ್ತೇನೂ ಮಾಡಬಲ್ಲ ಅದೇ ರೀತಿಯಾಗಿ ಕಾರೈತುಮ್ ಮಾಡಲೂ ಬಲ್ಲ ಅಕಾರ ಇರಬಲ್ಲ ಅನ್ಯಥಾ ಕಾರೈತು ಇನ್ನೇನೂ ಮಾಡಿಸಬಲ್ಲ ಪರಮಾತ್ಮ ಆದರೆ ಧೃತರಾಷ್ಟ್ರರಿಗೆ ಗೊತ್ತಿತ್ತು ತನ್ನವರದಿ ಈ ಬಾರಿ ಬರೀ ಸೋಲಲ್ಲ ಸಾವು ಅಥವಾ ಮರಣ ಅಂತ ತಿಳಿದಿತ್ತು ಈ ವಿಚಾರ ಧೃತರಾಷ್ಟ್ರನಿಗೆ ಸ್ಪಷ್ಟವಾಗೇ ತಿಳಿದಿತ್ತು ಆದ್ದರಿಂದ ಆ ರಕ್ತಪಾತ ಇತ್ಯಾದಿಗಳನ್ನು ನೋಡಲಿಕ್ಕೆ ಧೈರ್ಯ ಸಾಲದೆ ಪ್ರತ್ಯಕ್ಷವಾಗಿ ನೋಡೋದು ಬೇಡ ಕೇಳೋದನ್ನೇ ಕಾಮೆಂಟ್ರಿ ಅಂದರೆ ವರದಿಯನ್ನು ಮಾತ್ರ ನಾನು ಕೇಳ್ತೀನಿ ಅಂತ ಆಯ್ಕೆಯನ್ನು ಮಾಡಿಕೊಂಡ ಧೃತರಾಷ್ಟ್ರ ಆಗ ವೇದವ್ಯಾಸ ದೇವರು ನೋಡುವ ಕಣ್ಣು ತಿಳಿಯುವ ಬುದ್ಧಿ ಮತ್ತೆ ಹೇಳುವ ಕೌಶಲ ಎಲ್ಲವನ್ನು ಕೂಡ ಸಂಜೆಯನಿಗೆ ಅನುಗ್ರಹಿಸಿದರು ಅರ್ಥಾತ್ ಇಂದ್ರಿಯ ಪಾಠವನ್ನು ಸಂಜೆಯನಿಗೆ ವೇದವ್ಯಾಸದೇವರು ವಿಶೇಷವಾಗಿ ಅನುಗ್ರಹಿಸಿದರು ಆ ಸಂಜೆಯ ಯಾರು ಅಂದರೆ ವೇದವ್ಯಾಸದೇವರ ಶಿಷ್ಯ ಮತ್ತು ಧೃತರಾಷ್ಟ್ರನಿಗೆ ಪರಮ ಆಪ್ತನಾಗಿರ್ತಕ್ಕಂಥವನು ಸಂಜಯ ವೇದವ್ಯಾಸದೇವರಿಗೆ ಇನ್ನೂ ಅನೇಕ ಜನ ಶಿಷ್ಯರುಗಳಿದ್ದರೂ ಧೃತರಾಷ್ಟ್ರನಿಗೆ ಆಪ್ತರು ಮತ್ತು ಯಾರೂ ಇರಲಿಲ್ಲ ಆದ್ದರಿಂದ ಸಂಜೆಯನಿಗೆ ವೇದವ್ಯಾಸ ದೇವರು ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದರು ಇಲ್ಲ ಆಂತರ್ಯ ಏನು ಅಂದರೆ ಹೇಳುವವರಲ್ಲಿ ಅಥವಾ ವರದಿಗಾರರಲ್ಲಿ ಕೇಳುವವರಿಗೆ ವಿಶ್ವಾಸ ಇದ್ದರೆ ಮಾತ್ರ ಹೇಳುವಿಕೆ ಅನ್ನೋದು ಸಾಧ್ಯ ಆಗತ್ತೆ ಅನಾಸಕ್ತರಿಗೆ ಹೇಳೋದು ಕಷ್ಟ ಆದ್ದರಿಂದ ವೇದವ್ಯಾಸ ದೇವರಿಗೆ ಅನೇಕ ಜನ ಶಿಷ್ಯರಿದ್ದರೂ ಕೂಡ ಧೃತರಾಷ್ಟ್ರನಿಗೆ ಅಪ್ತತ್ವ ಅನ್ನೋದಿದ್ದು ಸಂಜೆಯನಲ್ಲಿ ಮಾತ್ರ ಆದ್ದರಿಂದ ಸಂಜೆಯನಿಗೆ ವೇದವ್ಯಾಸದೇವರು ದೇವರು ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದರು ಹೇಳಿದವನು ಸಂಜಯ ಕೇಳುಗ ಧೃತರಾಷ್ಟ್ರ ಆದ್ದರಿಂದ ಪರಸ್ಪರ ಇವರಿಬ್ಬರಲ್ಲಿ ವಿಶ್ವಾಸ ಅನ್ನೋದಿತ್ತು ಆದ್ದರಿಂದ ಸಂಜೆಯನಿಗೆ ದಿವ್ಯ ದೃಷ್ಟಿ ಆಪ್ತವಾಕ್ಯಕ್ಕೆ ಬೆಲೆ ಜಾಸ್ತಿ ಬೇರೆಯವರು ಹೇಳೋದರಿಂದ ವಿಶ್ವಾಸ ಮೂಡಲ್ಲ ಯಾರು ಅತ್ಯಂತ ಆಪ್ತರಿರ್ತಾರೋ ಅವ್ರು ಹೇಳಿದಾಗ ವಿಶ್ವಾಸ ಜಾಸ್ತಿ ಆದ್ದರಿಂದ ಸಂಜೆಯನಿಗೆ ದಿವ್ಯ ದೃಷ್ಟಿಯನ್ನು ವೇದವ್ಯಾಸದೇವರು ಅನುಗ್ರಹ ಮಾಡಿದರು ಪರಮಾತ್ಮ ಶ್ರೀಕೃಷ್ಣನೇ ಯುದ್ಧದ ನೇತೃತ್ವವನ್ನೆಲ್ಲ ವಹಿಸಿಕೊಂಡ ಗೀತೆಯಲ್ಲಿ ವೇದವ್ಯಾಸದೇವರದು ದಿವ್ಯ ಭವ್ಯವಾಗಿರ್ತಕ್ಕಂಥ ವ್ಯಕ್ತಿತ್ವ ಹಾಗಾದರೆ ವೇದವ್ಯಾಸದೇವರ ಮಹಾಭಾರತ ಯುದ್ಧದಲ್ಲಿ ಏನೆಲ್ಲ ಪಾತ್ರವನ್ನು ನಿರ್ವಹಣೆ ಮಾಡಿದ್ರು ಅಂತ ಕೇಳಿದ್ರೆ ಸಂಜೆಯನಿಗೆ ದಿವ್ಯ ದೃಷ್ಟಿಯನ್ನು ಅನುಗ್ರಹಿಸಿದ್ರು ಯುದ್ಧದ ವಾರ್ತೆಯನ್ನು ಕಿವಿಗೆ ಕೇಳಿಸಿದ್ರು ಮುಂದಿನ ಪೀಳಿಗೆಗಾಗಿ ಪರಂಪರೆಗಾಗಿ ಗೀತೋಪದೇಶವನ್ನು ಗ್ರಂಥದ ರೂಪದಲ್ಲಿ ದಾಖಲಿಸಿ ಇಟ್ಟವರು ವೇದವ್ಯಾಸ ದೇವರು ಅದನ್ನು ಇಟ್ಟು ರಕ್ಷಣೆಯನ್ನು ಮಾಡಿದರು ಸಂಜೆಯ ಕುರುಕ್ಷೇತ್ರದ ರಣರಂಗದಲ್ಲೇ ಇದ್ದರೂ ಯಾವುದೇ ಶಸ್ತ್ರಾಸ್ತ್ರಗಳಿಂದ ಘಾಸಿಯಾಗದಂತೆ ಅವನನ್ನು ರಕ್ಷಣೆ ಮಾಡಿದರು ಉಳಿದ ಯಾರ ಗಮನಕ್ಕೂ ಸಂಜೆಯ ವಿಶೇಷವಾಗಿ ಗೋಚರ ಆಗದೇ ಇದ್ದಂತೆ ಮಾಡಿ ನಡೆದಿರ್ತಕ್ಕಂಥ ಗೀತೋಪದೇಶವನ್ನು ಚೆನ್ನಾಗಿ ಕೇಳಿ ಅದನ್ನು ಧೃತರಾಷ್ಟ್ರನಿಗೆ ಅಥವಾ ವರದಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಕೂಡ ಅನುಗ್ರಹಿಸಿದರು ಇದು ವೇದವ್ಯಾಸದೇವರ ಪಾತ್ರ ಮಹಾಭಾರತ ಯುದ್ಧದಲ್ಲಿ ನಡೆದಿರ್ತಕ್ಕಂಥದ್ದು ಮುಂದೆ ಕೌರವರ ಸೇನಾಧಿಪತ್ಯವನ್ನು ಭೀಷ್ಮಾಚಾರ್ಯರು ವಹಿಸಿದರು ಅಂತ ಕೇಳಿದ್ವಿ ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಅಶ್ವತ್ಥಾಮಾಚಾರ್ಯರು ಕೃಪಾಚಾರ್ಯರು ಬೇಕಾದಷ್ಟು ಜನ ಇದ್ದರು ಅಂದರೆ ಭೀಷ್ಮಾಚಾರ್ಯರು ದ್ಯೂನಾಮಕ ವಸುವಿನ ಅವತಾರ ಅಷ್ಟ ವಸುಗಳು ದ್ರೋಣ ಧ್ರುವ ದೋಷ ಅರ್ಕ ಅಗ್ನಿ ಪ್ರಾಣ ದ್ಯು ವಿಭಾವಸು ಅಂತ ಎಂಟು ಜನವಸುಗಳು ಅವರಲ್ಲಿ ದ್ಯು ನಾಮಕ ವಸು ಅವರ ಅವತಾರ ಭೀಷ್ಮಾಚಾರ್ಯರು ವಸು ಅಂದರೆ ಐಶ್ವರ್ಯ ಅಂತ ಅರ್ಥ ಧರಾಭಿಮಾನಿ ವಸುವಿನ ಅವತಾರರೇ ಭೀಷ್ಮಾಚಾರ್ಯರು ಭೀಷ್ಮಾಚಾರ್ಯರು ಜ್ಞಾನವೃದ್ಧರು ವಯೋವೃದ್ಧರು ಭೀಷ್ಮ ಪಿತಾಮಹ ಅಂತಲೇ ಕರೆಸ್ಕೊಂಡವ್ರವರು ಕೌರವರು ಅಸುರರು ದುಷ್ಟರು ಅವರು ಸದಾಕಾಲ ದನಕರಕಾದಿ ಲೌಕಿಕ ಸಂಪತ್ತನ್ನ ಬಯಸುವವರೇ ಹೊರತು ದೈವಿ ಸಂಪತ್ತುವನ್ನು ತತ್ವಜ್ಞಾನ ಇತ್ಯಾದಿ ಯಾವುದನ್ನು ಕೂಡ ಎಂದೂ ಅಪೇಕ್ಷೆ ಪಡುವಂಥ ವರ್ಗವೇ ಅಲ್ಲ ಜ್ಞಾನ ಭಕ್ತಿ ವೈರಾಗ್ಯಾದಿಗಳ ಅಪೇಕ್ಷೆ ಕೌರವರಿಗೆ ಯಾವತ್ತೂ ಬರೋದೇ ಇಲ್ಲ ಅದನ್ನು ಸೂಚನೆ ಮಾಡಲಿಕ್ಕಾಗಿ ಕೌರವರ ಸೇನಾಧಿಪತ್ಯವನ್ನು ಭೀಷ್ಮಾಚಾರ್ಯರಿಗೆ ವಹಿಸಿಕೊಟ್ಟಿದ್ದಾಯಿತು ಪಾಂಡವರ ಸೇನಾಧಿಪತ್ಯವನ್ನು ದೃಷ್ಟದ್ಯುಮ್ನ ವಹಿಸ್ಕೊಂಡಿರ್ತಾನೆ ಯಾಕೆ ದೃಷ್ಟದ್ಯುಮ್ನೇ ಅಂತ ಪ್ರಶ್ನೆ ಬಂದರೆ ಪಾಂಡವರು ದೇವತೆಗಳು ದೇವತೆಗಳಿಗೆ ಆಹಾರ ತಲುಪಿಸೋದು ಹೇಗೆ ಅಗ್ನಿಯ ಮೂಲಕ ಅಗ್ನಿಗೆ ಹುತವಹ ಅಮರಾಸ್ಯ ಅಂತೆಲ್ಲ ಹೆಸರಿದೆ ಆ ಎಲ್ಲ ಅಗ್ನಿಗೆ ಪರ್ಯಾಯವಾಚಿಯಾಗಿರ್ತಕ್ಕಂಥ ಶಬ್ದಗಳು ದೃಷ್ಟದ್ಯುಮ್ನ ಅಗ್ನಿ ಅವತಾರ ಪಾಂಡವರ ಸೇನಾಧಿಪತಿ ಕೌರವರ ಹತ್ರ ಹನ್ನೊಂದು ಅಕ್ಷೋಹಿಣಿ ಸೈನ್ಯ ಇದೆ ಪಾಂಡವರ ಹತ್ರ ಏಳು ಅಕ್ಷೋಹಿಣಿ ಸೈನ್ಯ ಇದೆ ಪಾಂಡವರ ಹತ್ರ ಏಳು ಅಕ್ಷೋಹಿಣಿ ಸೈನ್ಯದ ಜೊತೆಗೆ ನಿರಾಯುಧನಾಗಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮನೂ ಇದ್ದಾನೆ ಆದ್ದರಿಂದ ದೇವತೆಗಳಿಗೆ ಆಹಾರವನ್ನು ತಲುಪಿಸ್ತಕ್ಕಂಥ ಅಗ್ನಿ ಅವತಾರನಾಗಿರ್ತಕ್ಕಂಥ ದುಷ್ಟದಿಮ್ನನ್ನೇ ಪಾಂಡವರ ಸೇನಾಧಿಪತಿಯನ್ನಾಗಿ ಮಾಡಿರೋದು ಇನ್ನು ಭಗವದ್ಗೀತೆಯಲ್ಲಿ ಅಥವಾ ಗೀತೋಪದೇಶದ ಪ್ರಸಂಗದಲ್ಲಿ ಯಾರ್ಯಾರ ಪಾತ್ರ ಏನು ಅಂತ ಸ್ಥೂಲವಾಗಿ ಪರಿಚಯ ಮಾಡ್ಕೊಳ್ಳೋದಾದರೆ ಕ್ಯಾರೆಕ್ಟರ್ಸ್ ಪಾತ್ರಧಾರಿಗಳು ಅವರವರ ಕಾರ್ಯ ಏನು ಅನ್ನೋದನ್ನು ಸ್ಥೂಲವಾಗಿ ನೋಡೋದಾದರೆ ಇಲ್ಲಿ ಗೀತೋಪದೇಶ ಮಾಡಿದವನು ಶ್ರೀಕೃಷ್ಣ ಮುಖ್ಯ ಶ್ರೋತೃವಾಗಿ ಅರ್ಜುನ ಆದರೆ ನಾವು ನೋಡುತ್ತಿರ್ತಕ್ಕಂಥ ಭಗವದ್ಗೀತೆ ಸಂಜಯ ಮತ್ತು ಧೃತರಾಷ್ಟ್ರ ಸಂವಾದ ರೂಪದಲ್ಲಿ ಇರುವಂಥದ್ದು ಪ್ರಾರಂಭ ಆಗೋದೇ ಸಂಜಯ ಧರ್ಮಕ್ಷೇತ್ರೇ ಕುರುಕ್ಷೇತ್ರ ಸಮವೇತ ಯುಯುತ್ಸವ ಮಾಮಕಾಹ ಪಾಂಡವಾಶ್ಚೈವಾಮ ಕುತ ಸಂಜಯ ಈ ರೀತಿಯಾಗಿ ನೋಡ್ತೀವಿ ಆದ್ದರಿಂದ ಈ ಭಗವದ್ಗೀತೆ ಸಂಜೆಯ ಮತ್ತು ಸಂವಾದ ರೂಪದಲ್ಲಿ ಇರುವಂತದ್ದು ಅಂದ್ರೆ ಶ್ರೀಕೃಷ್ಣ ಅರ್ಜುನನಿಗೆ ಗೀತೆಯನ್ನು ಉಪದೇಶ ಮಾಡುದ ಅನ್ನೋದನ್ನು ಸಂಜೆಯ ಧೃತರಾಷ್ಟ್ರನಿಗೆ ವರದಿ ಮಾಡ್ತಾನೆ ಮಹಾಭಾರತ ಭೀಷ್ವ ಪರ್ಮ ಅಧ್ಯಾಯದಿಂದ ನಲವತ್ತೆರಡನೇ ಅಧ್ಯಾಯ ತನಕ ಭಗವದ್ಗೀತೆ ಅನ್ನೋದು ಬಂದಿರುವಂಥದ್ದು ಗ್ರಂಥ ರೂಪದಲ್ಲಿ ದಾಖಲು ಮಾಡಿಟ್ಟವರು ವೇದವ್ಯಾಸ ದೇವರು ಸಂಜೆಯ ಧೃತರಾಷ್ಟ್ರ ಸಂವಾದ ರೂಪದ ಗೀತೆ ಅಂತ ಅಲ್ಲಿ ತಿಳಿಸ್ತಾರೆ ಹೀಗೆ ಶ್ರೀಕೃಷ್ಣ ಗೀತೋಪದೇಶಕನಾಗಿ ಗ್ರಂಥ ರೂಪವಾಗಿ ಅದನ್ನು ತಂದದ್ದು ವೇದವ್ಯಾಸ ದೇವರು ಅರ್ಜುನ ಮುಖ್ಯ ಶ್ರೋತೃವಾಗಿ ಸಂಜೆಯ ವರದಿಗಾರನಾಗಿ ಅಂದರೆ ಕಮೆಂಟೇಟ್ರಾಗಿ ಧೃತರಾಷ್ಟ್ರ ವರದಿಯ ಶ್ರೋತೃ ಆಗಿ ಅಂದರೆ ಸಂಜೆಯನಿಂದ ಕೇಳಲ್ಪಡುವವನಾಗಿ ವೇದವ್ಯಾಸ ದೇವರು ಗ್ರಂಥದ ರೂಪವನ್ನು ಗೀತೋಪದೇಶಕ್ಕೆ ತೊಡಿಸಿದವರಾಗಿ ಸಂಜಯನಿಗೆ ದಿವ್ಯ ದೃಷ್ಟಿಯನ್ನು ನೀಡಿ ಗೀತೋಪದೇಶವನ್ನು ವರದಿ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅದ್ಭುತವಾಗಿರ್ತಕ್ಕಂಥ ಸಾಮರ್ಥ್ಯವನ್ನು ಅನುಗ್ರಹಿಸಿದರು ಹೀಗೆ ಈ ಐದು ಜನರ ಪ್ರಮುಖ ಪಾತ್ರವನ್ನು ನಾವು ಭಗವದ್ಗೀತೆಯಲ್ಲಿ ನೋಡ್ತೀವಿ ಒಂದು ವೇದವ್ಯಾಸ ದೇವರು ಎರಡನೇದು ಶ್ರೀಕೃಷ್ಣ ಪರಮಾತ್ಮ ಅರ್ಜುನ ಸಂಜಯ ಧೃತರಾಷ್ಟ್ರ ಈ ಐದು ಜನರ ಪ್ರಮುಖ ಪಾತ್ರವನ್ನು ನಾವು ಇಲ್ಲಿ ನೋಡ್ತೀವಿ ಇನ್ನು ಭಗವದ್ಗೀತೆಯಲ್ಲಿ ಹದಿನೆಂಟು ಅಧ್ಯಾಯಗಳಿದೆ ಹದಿನೆಂಟು ಏನನ್ನ ಸೂಚನೆ ಮಾಡತ್ತೆ ಅಂತ ಏನಾದರೂ ಭಗವದ್ಗೀತೆ ನಮಗೆ ತಿಳಿಸತ್ತಾ ಪ್ರಶ್ನೆ ಬಂದರೆ ಸಮಗ್ರ ಮಹಾಭಾರತ ಹದಿನೆಂಟು ಪರ್ವಗಳಿಂದ ಕೂಡಿದೆ ಅಂತಹ ಮಹಾಭಾರತ ಅನ್ನೋ ಪಾರಿಜಾತದ ಪಾರಿಜಾತ ಪುಷ್ಪದ ಮಧು ಅಂದರೆ ಮಕರಂದ ಅಂದರೆ ಭಗವದ್ಗೀತೆ ಮಕರಂಧದಂತೆ ಸಾರಭೂತವಾಗಿದೆ ಭಗವದ್ಗೀತೆ ಮಹಾಭಾರತದಲ್ಲಿ ಹದಿನೆಂಟು ಪರ್ವಗಳು ವೇದವ್ಯಾಸದೇವರು ಹದಿನೆಂಟನ್ನು ಉದ್ದೇಶಪೂರ್ವಕವಾಗಿಯೇ ಮಾಡಿರುವಂಥದ್ದು ಏನು ಉದ್ದೇಶ ಅಂತ ಕೇಳಿದರೆ ಧರ್ಮ ಭಕ್ತಿ ಜ್ಞಾನ ವೈರಾಗ್ಯ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣ ಬಲ ಶ್ರವಣ ಮನನ ಧ್ಯಾನ ಶೀಲ ವಿನಯ ವೇದವಿದ್ಯೆ ಮತ್ತು ವೇದವಿದ್ಯೆಯಿಂದ ಪ್ರತಿಪಾದ್ಯನಾದ ಭಗವಂತ ಹೀಗೆ ಹದಿನೆಂಟು ಅಂಶಗಳನ್ನು ಜೀವನದಲ್ಲಿ ಅರ್ಥ ಮಾಡ್ಕೋಬೇಕು ಅಳವಡಿಸ್ಕೋಬೇಕು ಅಂದರೆ ಹದಿನೆಂಟನೆಯವನು ವೇದ ವಿದ್ಯಾ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನ ಪ್ರಾಪ್ತಿಗಾಗಿ ಧರ್ಮವೇ ಬದಲಾಗಿರ್ತಕ್ಕಂಥ ಹದಿನೇಳು ಮೌಲ್ಯಗಳ ಅಳವಡಿಕೆಯನ್ನು ಸೂಚನೆ ಮಾಡಿ ತಿಳಿಸ್ಕೊಡತ್ತೆ ಅದಕ್ಕೆ ಹದಿನೆಂಟು ಅಧ್ಯಾಯಗಳು ಭಗವದ್ಗೀತೆಯಲ್ಲಿ ಹದಿನೆಂಟು ಪರ್ವಗಳು ಮಹಾಭಾರತದಲ್ಲಿ ಈ ರೀತಿಯಾಗಿ ಹದಿನೆಂಟನ್ನು ಸೂಚನೆ ಮಾಡಿ ತಿಳಿಸ್ತಾರೆ ಧರ್ಮೋ ಭಕ್ತಾದಿ ದಶಕ ಶ್ರುತಾದಿ ಶೀಲ ವಿನಯೋ ಸ್ವ್ರಹ್ಮಕಸ್ತುತೆ ಯತ್ ಯತ್ರ ಮನ್ವಾದಿಂತಂ ಆ ಬಿಂಸೆಯಿಂದವರಲ್ಲಿ ಇರ್ತಕ್ಕಂಥ ಹತ್ತು ಗುಣಗಳು ಯಾವುದು ಅಂದರೆ ಭಕ್ತಿರ್ ಜ್ಞಾನ ಮೇಧಾ ಪ್ರಜ್ಞಾ ಮೇಧ ಧೃತಿ ಸ್ಥಿತಿ ಯೋಗ ಪ್ರಾಣೋ ಬಲಂಚೋದರ ಸ್ಮೃತ ಹೀಗೆ ಆ ಪಂಚಪಾಂಡವರಲ್ಲಿ ಇರ್ತಕ್ಕಂಥ ಎಲ್ಲ ಗುಣಗಳು ಆ ಅಂಶಗಳನ್ನು ವೇದವಿದ್ಯೆಯನ್ನು ವೇದವಿದ್ಯೆಯಿಂದ ಪ್ರತಿಪಾದ್ಯನಾಗಿರ್ತಕ್ಕಂಥ ಭಗವಂತನನ್ನು ಹೊಂದಬೇಕು ಅಂದರೆ ಆ ಹದಿನೇಳನ್ನು ಆಶ್ರಯ ಮಾಡಿದ್ರೆ ಹದಿನೆಂಟನೇವನಾಗಿರ್ತಕ್ಕಂಥ ಭಗವಂತನ ಮೋಕ್ಷ ಅಂದರೆ ಲೋಕಪ್ರಾಪ್ತಿಯಾಗತ್ತೆ ಅನ್ನೋದನ್ನು ಸೂಚನೆ ಮಾಡಲಿಕ್ಕಾಗಿ ಹದಿನೆಂಟು ಅಧ್ಯಾಯಗಳು ಹದಿನೆಂಟು ಪರ್ವಗಳ ರಚನೆ ವೇದವ್ಯಾಸ ದೇವರಿಂದ ಅಂತ ತಿಳಿಸ್ತಾರೆ ಏಳ್ನೂರು ಶ್ಲೋಕಗಳಿಂದ ಕೂಡಿರ್ತಕ್ಕಂಥದ್ದು ಭಗವದ್ಗೀತೆ ಧೃತರಾಷ್ಟ್ರನ ಪ್ರಶ್ನೆಯೂ ಸೇರಿ ಏಳ್ನೂರು ಆ ಏಳ್ನೂರು ಶ್ಲೋಕಗಳಲ್ಲಿ ಯಾರ ಸಂವಾದ ಅಥವಾ ಮಾತುಕತೆ ಪ್ರಶ್ನೆ ಉತ್ತರ ಇತ್ಯಾದಿ ಎಲ್ಲ ಎಷ್ಟೆಷ್ಟು ಅಂತ ಕೇಳಿದೆ ಕೃಷ್ಣನ ಮಾತುಗಳನ್ನು ಹೇಳುವಂಥ ಶ್ಲೋಕಗಳು ಐನೂರ ಎಪ್ಪತ್ನಾಲ್ಕು ಅರ್ಜುನನ ಪ್ರಶ್ನೆ ಮಾತುಗಳು ಎಂಬತ್ನಾಲ್ಕು ಸಂಜೆಯನ ಮಾತು ನಲವತ್ತೊಂದು ಧೃತರಾಷ್ಟ್ರಂದು ಒಂದು ಹೀಗೆ ಭಗವದ್ಗೀತೆ ಏಳ್ನೂರು ಶ್ಲೋಕಗಳಿಂದ ಕೂಡಿರುವಂಥದ್ದು ಭಗವದ್ಗೀತ ಚಿಂತನ ಅಧ್ಯಯನ ಇತ್ಯಾದಿ ಎಲ್ಲ ಆದಾಗ ಎಲ್ಲರ ಮನಸ್ಸಿನಲ್ಲೂ ನೂರಾರು ಪ್ರಶ್ನೆಗಳು ಮೂಡುತ್ತೆ ಹಲವು ಪ್ರಶ್ನೆಗಳನ್ನು ಕೆಲವರ ಆಕ್ಷೇಪ ರೀತಿಯಲ್ಲೂ ಕೂಡ ಅಭಿವ್ಯಕ್ತಿ ಮಾಡಿದ್ದುಂಟು ಅಂಥದ್ದೇ ಕೆಲವು ಪ್ರಶ್ನೆಗಳ ಬಗ್ಗೆ ಚಿಂತನೆ ಮಾಡಿ ಆಮೇಲೆ ಮುಂದೆ ಶ್ಲೋಕಕ್ಕೆ ಹೋಗೋಣಂತೆ ಸಾಮಾನ್ಯವಾಗಿ ಯಾವುದೇ ಒಂದು ಧಾರ್ಮಿಕ ಅಥವಾ ಆಧ್ಯಾತ್ಮಿಕ ಕೃತಿ ಮಂಗಳಾಚರಣೆಯ ಪದ್ಯದಿಂದ ಪ್ರಾರಂಭ ಆಗತ್ತೆ ಇಲ್ಲಿ ಭಗವದ್ಗೀತೆ ಪ್ರಾರಂಭ ಏನೋ ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತಾಯುತ್ಸವ ಮಾಮಕಾ ಪಾಂಡವಾಶ್ಚವ ಕಿಮ್ಮ ಕರುವತ ಸಂಜಯ ಆದ್ದರಿಂದ ಮಂಗಳಾಚರಣೆಯನ್ನು ಮಾಡಿಲ್ಲ ಸಂಪ್ರದಾಯದ ಉಲ್ಲಂಘನೆ ಆಗಿದೆ ಆಧ್ಯಾತ್ಮಿಕ ಗ್ರಂಥ ಪವಿತ್ರವಾದ ಗ್ರಂಥ ಶ್ರೇಷ್ಠ ಕೃತಿ ಇಂಥ ಭಗವದ್ಗೀತೆಯ ಬಗ್ಗೆ ಇಷ್ಟೆಲ್ಲ ಹೆಗ್ಗಳಿಕೆಯನ್ನೆಲ್ಲ ಹೇಳಿ ಮಂಗಳಾಚರಣೆಯನ್ನೇ ಪ್ರಾರಂಭದಲ್ಲಿ ಮಾಡಿಲ್ಲ ಈ ರೀತಿಯಾಗಿ ಕೆಲವರ ಆಕ್ಷೇಪ ಶಾಸ್ತ್ರಕಾರರು ಮಂಗಳಾಚರಣೆಗೆ ಮೂರು ಕಾರಣಗಳನ್ನು ಕೊಡ್ತಾರೆ ಒಂದು ಶಿಷ್ಟಾಚಾರ ಪರಂಪರ ಅಥವಾ ಸತ್ಸಂಪ್ರದಾಯ ಎರಡನೇದು ಅನಿಷ್ಟ ನಿವೃತ್ತಿ ದ್ವಾರ ಇಷ್ಟಪ್ರಾಪ್ತಿ ಮೂರನೇದು ಗ್ರಂಥದ ನಿರ್ವಿಘ್ನ ಪರಿಸಮಾಪ್ತಿ ಇಲ್ಲಿ ಮಹಾಭಾರತದ ಭೀಷ್ಮ ಪರ್ವದಲ್ಲಿ ಸೇರಿದ್ದು ಭಗವದ್ಗೀತೆ ಆದ್ದರಿಂದ ಮಹಾಭಾರತದ ಅಂಗ ಅಥವಾ ಘಟಕ ಅಂದರೆ ಭಗವದ್ಗೀತೆ ಆದ್ದರಿಂದ ಏನಾಯಿತು ಭಗವದ್ಗೀತೆ ಪ್ರತ್ಯೇಕ ಕೃತಿ ಅಥವಾ ಸ್ವತಂತ್ರ ಕೃತಿ ಅಂತ ಅಲ್ಲ ಆದ್ದರಿಂದ ಮಹಾಭಾರತದ ಮಂಗಳಾಚರಣೆ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತ ಪ್ರಿಯಂ ಸಕಲ ಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭು ವಂದೇ ಭವ್ನಂ ಅಮರಾಸುರ ಸಿದ್ಧವಂದ್ಯಂ ಈ ಮಹಾಭಾರತದ ಮಂಗಳಾಚರಣಾ ಶ್ಲೋಕ ಏನಿದೆ ಇದೇ ಭಗವದ್ಗೀತೆಗೂ ಕೂಡ ಮಂಗಳಾಚರಣಾ ಶ್ಲೋಕ ಆದ್ದರಿಂದ ಸಂಪ್ರದಾಯ ಉಲ್ಲಂಘನೆಯ ಪ್ರಶ್ನೆಯೇ ಇಲ್ಲ ಇದು ಉತ್ತರ ಇನ್ನು ಎರಡನೇದಾಗಿ ಧೃತರಾಷ್ಟ್ರ ಉವಾಚ ಅಂತ ಪ್ರಾರಂಭವಾಗುವಂಥ ಧೃತರಾಷ್ಟ್ರ ಅನುಶಬ್ಧ ಪದ ಏನಿದೆ ಮಹಾಭಾರತ ಯುದ್ಧವನ್ನು ಮುಖ್ಯವಾಗಿ ನಡೆಸ್ತಾ ಇರುವಂತಹ ಶ್ರೀಕೃಷ್ಣನ ಸಮಗ್ರ ರಾಷ್ಟ್ರದ ಧಾರಣೆಯ ಮಹಿಮೆಯನ್ನು ಮಹತ್ವವನ್ನು ಸೂಚನೆ ಮಾಡ್ತಾ ಇದೆ ಅಂದ್ರರ್ಥ ಧೃತರಾಷ್ಟ್ರ ಅನ್ನೋ ಶಬ್ದ ಪದ ಇದೆಯಲ್ಲ ಅದು ಪರಮ ಮುಖ್ಯ ವೃತ್ತಿಯಿಂದ ಪರಮಾತ್ಮನನ್ನು ಶ್ರೀಕೃಷ್ಣನನ್ನೇ ಹೇಳ್ತಾ ಇದೆ ಹೇಗೆ ಅಂತ ಕೇಳಿದ್ರೆ ಧೃತ ರಾಷ್ಟ್ರಂ ಏನ ಸಹ ಧೃತರಾಷ್ಟ್ರ ಅಮುಖ್ಯ ವೃತ್ತಿಯಿಂದ ಧೃತರಾಷ್ಟ್ರನನ್ನು ಹೇಳ್ತಾ ಇದೆ ಪರಮ ಮುಖ್ಯ ವೃತ್ತಿಯಿಂದ ಸಾಕ್ಷಾತ್ ಸರ್ವೋತ್ತಮನಾದ ಸರ್ವೋಜ್ಞನಾದ ಶ್ರೀಕೃಷ್ಣ ಪರಮಾತ್ಮನನ್ನೇ ಹೇಳ್ತಾ ಇದೆ ಪರಮ ಮುಖ್ಯ ವೃತ್ತಿಯಿಂದ ರಾಷ್ಟ್ರಧಾರಕ ರಕ್ಷಕ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಆದ್ದರಿಂದ ಅಂತಹ ಸರ್ವೋತ್ತಮನಾಗಿರ್ತಕ್ಕಂಥ ಶ್ರೀಕೃಷ್ಣನ ಅಚಿಂತ್ಯ್ಭುತ ಮಹಿಮೆಯನ್ನು ಧೃತ ರಾಷ್ಟ್ರ ಅನ್ನೋ ಶಬ್ದನೇ ಸೂಚನೆ ಮಾಡ್ತಾ ವಸ್ತು ನಿರ್ದೇಶನ ರೂಪವಾಗಿರ್ತಕ್ಕಂಥ ಮಂಗಳಾಚರಣೆ ಅನ್ನೋದು ನಡೆದೇ ಇದೆ ಈ ಪ್ರಸಂಗದಲ್ಲಿ ಈ ರೀತಿಯಾಗೂ ಕೂಡ ಚಿಂತನೆಯನ್ನು ಮಾಡಬಹುದು ಆದ್ದರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಆಕ್ಷೇಪಕ್ಕೆ ಅವಕಾಶ ಇಲ್ಲ ಸತ್ ಸಂಪ್ರದಾಯ ಅಥವಾ ಸಂಪ್ರದಾಯ ಉಲ್ಲಂಘನೆ ಇತ್ಯಾದಿ ಯಾವುದೂ ಕೂಡ ನಡೆದಿಲ್ಲ ಅಂತ ತಿಳಿಸ್ತಾರೆ ನಮಗೆ ಇನ್ನೊಂದು ರೀತಿಯಾಗಿರ್ತಕ್ಕಂಥ ಸಂಶಯ ಭಗವದ್ಗೀತೆಯನ್ನು ಉಪದೇಶ ಮಾಡಿದವರು ಶ್ರೀಕೃಷ್ಣ ಪರಮಾತ್ಮ ಅದನ್ನು ಮುಖ್ಯ ಶ್ರೋತೃ ಅರ್ಜುನ ಅಂತ ತಿಳ್ಕೊಂಡ್ವಿ ಅರ್ಜುನ ಯಾರು ಇಂದ್ರಾವತಾರಿ ಇಂದ್ರಾವತಾರಿ ಅರ್ಜುನನಿಗಿಂತ ವಾಯುದೇವರ ಅವತಾರರಾಗಿರ್ತಕ್ಕಂಥ ಜೀವೋತ್ತಮರ ವಾಯುದೇವರ ಅವತಾರರಾಗಿರ್ತಕ್ಕಂಥ ಜೀವೋತ್ತಮರಾದ ಭೀಮಸೇನ ದೇವರು ಉತ್ತಮಾಧಿಕಾರಿಗಳಾಗಿ ಇರುವ ಸಂದರ್ಭದಲ್ಲಿ ಭೀಮಸೇನ ದೇವರ ಬದಲಿಗೆ ಅರ್ಜುನನಿಗೆ ಶ್ರೀಕೃಷ್ಣ ಗೀತೋಪದೇಶವನ್ನು ಮಾಡಿದ ಕಾರಣ ಏನು ಇದು ಸಂಶಯ ಉತ್ತಮಾಧಿಕಾರಿಗಳು ಭೀಮಸೇನ ದೇವರು ಪರಮಾತ್ಮನ ನಂತರದಲ್ಲಿ ಸರ್ವಜ್ಞತ್ವ ಸರ್ವ ಪ್ರೇರಕತ್ವ ಸರ್ವನಿಯಾಮಕತ್ವ ಸರ್ವತ್ರ ವ್ಯಾಪ್ತತ್ವ ಎಲ್ಲ ಗುಣಗಳನ್ನು ಹೊಂದಿರತಕ್ಕಂಥವರು ಜೀವೋತ್ತಮರು ಅವರೇ ಇದ್ದಾಗ ತಾರತಮ್ಯದಲ್ಲಿ ಜೀವೋತ್ತಮರಾದ ವಾಯುದೇವರಿಗಿಂತ ತಾರತಮ್ಯದಲ್ಲಿ ಕಡಿಮೆಯಾಗಿರ್ತಕ್ಕಂಥ ಅರ್ಜುನನಿಗೆ ಉಪದೇಶ ಮಾಡುವಂತ ಪ್ರಸಂಗ ಶ್ರೀಕೃಷ್ಣ ಪರಮಾತ್ಮ ಮಾಡಿದ್ಯಾಕೆ ಭಗವದ್ಗೀತೆಯ ವಿಸ್ತಾರ ರೂಪವಾಗಿರ್ತಕ್ಕಂಥ ಪಂಚರಾತ್ರಾಗಮವನ್ನು ವೇದವ್ಯಾಸ ದೇವರು ಪಾಂಡವರಿಗೆ ಈ ಹಿಂದೆ ಉಪದೇಶ ಮಾಡಿರ್ತಾರೆ ಅದನ್ನು ಬ್ರಹ್ಮವೈವರ್ತ ಪುರಾಣ ತಿಳಿಸ್ತಾ ಇದೆ ಪಂಚರಾತ್ರಾತ್ಮಕಂ ಜ್ಞಾನಂ ವ್ಯಾಸು ಆದಾತ್ ಪಾಂಡವೇಶು ಇತ್ಯಾದಿ ಎಲ್ಲ ತಿಳಿಸುತ್ತೆ ಅಂತಹ ಪಂಚರಾತ್ರಾಗಮದ ಸಂಕ್ಷಿಪ್ತ ರೂಪನೆ ಭಗವದ್ಗೀತೆ ಭೀಮಸೇನ ದೇವರು ಗೀತೆಯ ವಿಚಾರಗಳನ್ನೆಲ್ಲ ತಿಳಿದೇ ಇದ್ದಾರೆ ಸರ್ವಜ್ಞರವರು ಹಿಂದೆ ಪಂಚರಾತ್ರಾಗಮದ ಉಪದೇಶದ ಮೂಲಕ ವಿಸ್ತಾರವಾಗಿ ತಿಳ್ಕೊಂಡಿದ್ದಾರೆ ಭೀಮಸೇನ ದೇವರು ವನವಾಸದ ಸಂದರ್ಭದಲ್ಲಿ ಗೀತೆಯ ಪ್ರಮುಖ ಸಂದೇಶಗಳನ್ನೇ ಒಳಗೊಂಡಿರತಕ್ಕಂಥ ಪೌರುಷವಾದವನ್ನು ಭೀಮಸೇನ ದೇವರೇ ಯುದಿಷ್ಠಿರರಿಗೆ ಉಪದೇಶ ಮಾಡಿದ್ರು ಅನ್ನೋದನ್ನು ಮಹಾಭಾರತ ತಾತ್ಪರಿನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಹೀಗೆ ಗೀತೆಯ ವಿಚಾರಗಳನ್ನೆಲ್ಲ ಮೊದಲಿಗೆ ತಿಳಿದು ಅದನ್ನು ಯುದಿಷ್ಠಿರರಿಗೆ ಉಪದೇಶ ಮಾಡಿರ್ತಕ್ಕಂಥವ್ರು ಭೀಮಸೇನ ದೇವರು ಆದ್ದರಿಂದ ಅಂತಹ ಭೀಮಸೇನ ದೇವರು ಯುದ್ಧದಿಂದ ಹಿಂಜರಿದು ಕರ್ತವ್ಯ ವಿಮುಖರಾಗುವಂತಹ ಪ್ರಸಂಗವೇ ಇಲ್ಲ ಆದ್ದರಿಂದ ಯುದ್ಧದಿಂದ ಹಿಂಜರಿದು ಕರ್ತವ್ಯ ವಿಮುಖನಾಗ್ತಾ ಇರುವಂಥ ಅರ್ಜುನನಿಗೆ ಗೀತೋಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿದ ಮಹಾಭಾರತದ ಧರ್ಮರಾಜ ಮೊದಲಾಗಿರ್ತಕ್ಕಂಥವರು ಧರ್ಮವೇ ಮೊದಲಾಗಿರ್ತಕ್ಕಂಥ ಮೌಲ್ಯಗಳಿಗೆ ಸಂಕೇತ ಇದ್ದಂತೆ ಶ್ರವಣ ಮನನ ನಿಧಿ ಸಾಧನೆಗಳಿಗೆ ಅರ್ಜುನ ಸಂಕೇತ ಅಂತ ಕರೆಸ್ಕೊಂಡಿದ್ದ ಧರ್ಮೋ ಭಕ್ತಿಯಾದಿ ದಶಕ ಶ್ರುತಾದಿ ಶೀಲ ವಿನಯವು ಇತ್ಯಾದಿ ಎಲ್ಲ ತಿಳಿಸ್ತಾರೆ ಈ ವಿಚಾರವನ್ನು ಜಗತ್ತಿಗೆ ಸ್ಪಷ್ಟ ಮಾಡೋದಕ್ಕಾಗಿ ಗೀತಾಶ್ರವಣಕ್ಕೆ ಮುಖ್ಯವಾಗಿ ಅರ್ಜುನನನ್ನೇ ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಆಯ್ಕೆ ಮಾಡಿರ್ತಾನೆ ಶ್ರೀಕೃಷ್ಣನ ವಿಶೇಷ ಒಡನಾಟವನ್ನು ಹೊಂದಿರತಕ್ಕಂಥ ಅರ್ಜುನನಿಗೆ ಶ್ರೀಕೃಷ್ಣ ಪರಂಧಾಮಕ್ಕೆ ಹೊರಟ ಮೇಲೆ ಭೂಮಿಯಿಂದ ಅದೃಶ್ಯನಾದ ಮೇಲೆ ಅವರ ವಿರಹ ದುಃಖವನ್ನು ಸಹಿಸಲಿಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅರ್ಜುನನ ಈ ದೌರ್ಬಲ್ಯವನ್ನು ತಿಳಿದಿರತಕ್ಕಂಥ ಸರ್ವಜ್ಞನಾದ ಶ್ರೀಕೃಷ್ಣ ಪರಮಾತ್ಮ ಆ ವಿರಹ ದುಃಖವನ್ನು ಸಹನೆ ಮಾಡಲಿಕ್ಕೆ ಅನುಕೂಲ ಆಗುವಂತೆ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿ ಅನುಗ್ರಹಿಸಿದ ಅರ್ಜುನ ಆ ಗೀತೋಪದೇಶವನ್ನು ತನ್ನ ಜೀವನದಲ್ಲಿ ಬಳಸ್ಕೊಂಡು ಅಥವಾ ಅದನ್ನು ಅಳವಡಿಸಿಕೊಂಡು ಶ್ರೀಕೃಷ್ಣನ ವಿರಹದ ದುಃಖವನ್ನು ಕೂಡ ಸಹನ ಮಾಡ್ದ ಗೀತಂ ಭಗವತಾಜ್ಞಾನಮ್ ಅಂತ ಭಾಗವತದಲ್ಲಿ ಹೇಳ್ತಾರೆ ಹೀಗೆ ಸರ್ವತ್ರ ವ್ಯಾಪ್ತನಾಗಿರ್ತಕ್ಕಂಥ ವ್ಯಾಪ್ತೋಪಾಸಕರಾಗಿರ್ತಕ್ಕಂಥ ಶ್ರೀಕೃಷ್ಣನನ್ನು ಎಲ್ಲ ಕಡೆ ಕಾಣಬಲ್ಲ ಭೀಮ್ಸೇನ್ ದೇವರಿಗೆ ಕೃಷ್ಣನ ವಿರಹದ ದುಃಖದ ಪ್ರಸಕ್ತಿಯೇ ಇಲ್ಲದೆ ಇರೋದ್ರಿಂದ ಈ ಪ್ರಸಂಗದಲ್ಲೂ ಗೀತೋಪದೇಶದ ಅವಶ್ಯಕತೆ ಭೀಮಸೇನದೇವರಿಗೆ ಇಲ್ಲ ಅನ್ನೋ ಕಾರಣಕ್ಕಾಗಿಯೂ ಭೀಮಸೇನದೇವರ ಬದಲಿಗೆ ಅರ್ಜುನನನ್ನೇ ಮುಖ್ಯ ಶ್ರೋತೃವಾಗಿ ಆಯ್ಕೆ ಮಾಡಿಕೊಂಡು ಅವನಿಗೆ ಗೀತೋಪದೇಶವನ್ನು ಶ್ರೀಕೃಷ್ಣ ಪರಮಾತ್ಮ ಮಾಡಿದ ಅದರಿಂದ ಏನಾಯಿತು ಅರ್ಜುನನಿಗೆ ಅವಶ್ಯಕತೆ ಇತ್ತು ಕರ್ತವ್ಯ ವಿಮುಖನಾಗ್ತಿದ್ದ ಅಷ್ಟೇ ಅಲ್ಲ ಶ್ರೀಕೃಷ್ಣ ಪರಮಾತ್ಮ ಪರಂಧಾಮಕ್ಕೆ ಹೋದರೆ ಅತ್ಯಂತ ಸಾಮೀಪ್ಯದ ಒಡನಾಟವನ್ನು ಹೊಂದಿದ್ದಾದ್ದರಿಂದ ವಿರಹ ವೇದನವನ್ನು ಸಹನ ಮಾಡೋಕ್ಕಾಗ್ತಿರ್ಲಿಲ್ಲ ಎಲ್ಲ ಕಾರಣಗಳಿಂದಾಗಿ ಅವನ ಮನಪರಿವರ್ತನೆ ಆಗಬೇಕು ಯುದ್ಧ ನಡಿಬೇಕು ತಾನು ಪರಂಧಾಮಕ್ಕೆ ಹೋದಾಗಲೂ ಕೂಡ ದುಃಖವನ್ನು ಸಹನ ಮಾಡುವಂಥ ಶಕ್ತಿ ಇರಬೇಕು ಅಂತ ಹೀಗೆ ಅನೇಕ ಕಾರಣಗಳಿಂದ ಪರಮಾತ್ಮ ಶ್ರೀಕೃಷ್ಣ ಅರ್ಜುನನನ್ನೇ ಮುಖ್ಯ ಶ್ರೋತ್ರವಾಗಿ ಆಯ್ಕೆ ಮಾಡಿಕೊಂಡು ಗೀತ ಉಪದೇಶವನ್ನು ಅರ್ಜುನನಿಗೆ ಮಾಡಿದ ಅಂತ ತಿಳಿಸ್ತಾರೆ ಈಗ ಇನ್ನೊಂದು ಸಂಶಯ ದೇವೇಂದ್ರನಿಗೆ ಭಗವಂತನಿಂದ ಸಾಕ್ಷಾತ್ ಉಪದೇಶ ಪಡೆದುಕೊಳ್ಳುವಂತಹ ಅರ್ಹತೆ ಇಲ್ಲ ಅಂತ ಉಮಾ ರುದ್ರದೇವರ ಮೂಲಕ ಅವನಿಗೆ ಉಪದೇಶವನ್ನು ಕೊಡಿಸಿದ್ದ ಪ್ರಸಂಗ ಪಾಶುಪತಾಸ್ತ್ರ ಆ ಪ್ರಸಂಗವನ್ನು ತಲವಕಾರಕ ಉಪನಿಷತ್ತು ಉಲ್ಲೇಖ ಮಾಡ್ತಾ ಇದೆ ಹೀಗಿರುವ ಸಂದರ್ಭದಲ್ಲಿ ಇಂದ್ರಾವತಾರಿಯಾಗಿರ್ತಕ್ಕಂಥ ಅರ್ಜುನನಿಗೆ ಶ್ರೀಕೃಷ್ಣ ಹೇಗೆ ಭಗವದ್ಗೀತೆಯನ್ನು ತಾನೆ ನೇರವಾಗಿ ಉಪದೇಶ ಮಾಡಿದ ಅರ್ಜುನನಿಗೆ ಅರ್ಹತೆ ಹೇಗೆ ಬಂತು ಇಂದ್ರನಿಗೆ ನಿಯತ ಗುರುಗಳು ಉಮಾದೇವಿ ಅಂದಮೇಲೆ ಇಂದ್ರಾವತಾರಿಯಾಗಿರ್ತಕ್ಕಂಥ ಅರ್ಜುನನಿಗೆ ನೇರವಾಗಿ ಶ್ರೀಕೃಷ್ಣ ಪರಮಾತ್ಮನಿಂದ ಭಗವದ್ಗೀತೆಯನ್ನು ಶ್ರವಣ ಮಾಡುವ ಅರ್ಹತೆಯ ಆ ಭಾಗ್ಯ ಹೇಗೆ ಸಿಕ್ತು ಇದು ಪ್ರಶ್ನೆ ಅರ್ಜುನ ದೇವೇಂದ್ರನ ಅವತಾರ ಅಷ್ಟೇ ಅಲ್ಲ ಅವನಲ್ಲಿ ಪರಮಾತ್ಮ ಧನಂಜಯ ನಾಮಕ ವಿಭೂತಿ ರೂಪದಿಂದ ಇದ್ದಾನೆ ಅಂತ ಗೀತೆ ಹತ್ತನೇ ಅಧ್ಯಾಯದಲ್ಲಿ ಶ್ರೀಕೃಷ್ಣನೇ ಹೇಳ್ತಾನೆ ಪಾಂಡವಾನ ಧನಂಜಯ ಅರ್ಜುನನಲ್ಲಿ ನನ್ನ ವಿಶೇಷ ವಿಭೂತಿ ರೂಪ ಇದೆ ಅಂತ ವಾಯುದೇವರು ವೀರ ರೂಪದಿಂದ ಅರ್ಜುನನಲ್ಲಿ ಅವಿಷ್ಟರಾಗಿದ್ದಾರೆ ಯುಧಿಷ್ಠಿರಾಧ್ಯೇಶು ಚತುರ್ಷು ವಾಯುಸಮಾವಿಷ್ಟ ಪಲ್ಗು ನೇತೋ ವಿಶೇಷಾತ್ ಇತ್ಯಾದಿಯಾಗಿ ಎಲ್ಲ ತಿಳಿಸಿ ವೀರೇಣ ರೂಪೇಣ ಧನಂಜಯ ಸೌ ಅಂತ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದ್ ಆಚಾರ್ಯರು ತಿಳಿಸ್ತಾರೆ ಅದರಿಂದ ಅರ್ಜುನನಲ್ಲಿ ವಿಷ್ಣು ವಾಯು ಮತ್ತು ಅನಂತ ಅಂದರೆ ಶೇಷ ಈ ಮೂರೂ ಜನರ ದೇವತೆಗಳ ಆವೇಶದಿಂದ ಕೂಡಿರ್ತಕ್ಕಂಥ ನರರ ಅವೇಶ ಅರ್ಜುನನಲ್ಲಿ ಇದೆ ವಿಷ್ಣುರ್ ವಾಯೋರ್ ಅನಂತಸ್ಯ ತ್ರಿವಿರೈರ್ ಅಂಶಯ ನರಃ ಸ್ಮೃತಃ ಇತ್ಯಾದಿ ಎಲ್ಲ ಅಲ್ಲಿ ತಿಳಿಸ್ತಾರೆ ಆದ್ದರಿಂದ ಶ್ರೀಕೃಷ್ಣ ಪರಮಾತ್ಮನಿಂದ ನೇರವಾಗಿ ಉಪದೇಶ ಪಡ್ಕೊಳ್ಳುವಂಥ ಅರ್ಹತೆ ಇಂದ್ರನಿಗೆ ಇಲ್ಲದೇ ಇದ್ದರೂ ಕೂಡ ಅರ್ಜುನನಲ್ಲಿ ಈ ಅರ್ಹತೆ ಇದೆ ಆದ್ದರಿಂದ ಶ್ರೀಕೃಷ್ಣನಿಂದ ನೇರವಾಗಿ ಭಗವದ್ಗೀತೆ ಉಪದೇಶವನ್ನು ಕೇಳುವಂಥ ಮಹಾಭಾಗ್ಯ ಅರ್ಜುನನಿಗೆ ದೊರಕಿದೆ ಕೆಲವರು ಇನ್ನೊಂದು ರೀತಿಯಾಗಿ ಆಕ್ಷೇಪವನ್ನು ಮಾಡುತ್ತಾರೆ ಈ ಗೀತೋಪದೇಶದ ಕೃತಿ ಏನಿದೆ ಭಗವದ್ಗೀತೆ ಒಂದು ರೀತಿಯಲ್ಲಿ ಹಿಂಸಾ ಪ್ರಚೋದಕ ಗ್ರಂಥ ಹಿಂಸೆಗೆ ಪ್ರೇರಣೆ ಮಾಡಿರ್ತಕ್ಕಂಥ ಗ್ರಂಥ ಯಾಕೆ ಅಂದರೆ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಭಗವದ್ಗೀತೆಯನ್ನು ಉಪದೇಶ ಮಾಡಿದ್ರಿಂದ ಯುದ್ಧದಲ್ಲಿ ತೊಡಗ್ದ ಅಥವಾ ಯುದ್ಧ ಮಾಡ್ದ ಆದ ಮಹಾಭಾರತ ಯುದ್ಧ ನಡೆಯಿತು ಹದಿನೆಂಟು ಅಕ್ಷೋಹಿಣಿ ಸೈನ್ಯ ಯುದ್ಧದಲ್ಲಿ ನಾಶ ಆಯಿತು ಒಂದು ವೇಳೆ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶವನ್ನು ಅರ್ಜುನನಿಗೆ ಮಾಡದೇ ಇದ್ದಿದ್ದರೆ ಅರ್ಜುನ ಯುದ್ಧದಿಂದ ಹಿಂಜರಿತಾ ಇದ್ದ ಅಂದರೆ ಕರ್ತವ್ಯ ವಿಮುಖನಾಗ್ತಾಯಿದ್ದ ಯುದ್ಧ ನಡೀತಾನೇ ಇರಲಿಲ್ಲ ಹದಿನೆಂಟು ಅಕ್ಷೋಹಿಣಿ ಸೈನ್ಯನೂ ಉಳಿತಾ ನಾಶ ಆಗ್ತಿರಲಿಲ್ಲ ಆದ್ದರಿಂದ ಹಿಂಸೆಗೆ ಪ್ರಚೋದನೆ ಮಾಡಿರ್ತಕ್ಕಂಥ ಒಂದು ಗ್ರಂಥ ಭಗವದ್ಗೀತೆ ಅಂತ ಕೆಲವರ ಆಕ್ಷೇಪ ನಿಜ ಅರ್ಜುನನಿಗೆ ಶ್ರೀಕೃಷ್ಣ ಪರಮಾತ್ಮ ಗೀತೋಪದೇಶವನ್ನು ಮಾಡದೇ ಇದ್ದಿದ್ದರೆ ಅರ್ಜುನ ಕರ್ತವ್ಯ ವಿಮುಖನಾಗ್ತಾ ಯುದ್ಧ ಮಾಡಲಿಕ್ಕೆ ಹಿಂಜರಿತಿದ್ದ ಯುದ್ಧ ಮಾಡ್ತಾನೆ ಇರಲಿಲ್ಲ ಹದಿನೆಂಟು ಅಕ್ಷೋಹಿಣಿ ಸೈನ್ಯ ನಾಶ ಆಗದೇ ಇರ್ತಿದ್ದಿದ್ದು ನಿಜ ಆದರೆ ಆಗ ರಾಜ್ಯಾಧಿಕಾರ ದುರ್ಯೋಧನನ ವಶಕ್ಕೆ ಬರ್ತಾ ಇತ್ತು ಗರ್ವಿಷ್ಠನಾಗಿರ್ತಕ್ಕಂಥ ದುರ್ಯೋಧನ ಕಳಿಂಗ ನೀತಿ ಅಥವಾ ಕಣಿಕ ನೀತಿಯನ್ನು ಅನುಸರಣೆ ಮಾಡಿ ಅತ್ಯಂತ ಕೆಟ್ಟ ರೀತಿಯಿಂದ ರಾಜ್ಯಭಾರವನ್ನು ನಡೆಸ್ತಾ ಇದ್ದ ಪಾಂಡವರ ವನವಾಸವ ವನವಾಸದ ಮತ್ತು ಅಜ್ಞಾತವಾಸದ ಸಂದರ್ಭಗಳಲ್ಲಿ ದುರ್ಯೋಧನ ಪ್ರಜೆಗಳ ಮೆಚ್ಚುಗೆ ಗಳಿಸಬೇಕು ಅಂತ ಒಳ್ಳೆಯ ರಾಜನಂತೆ ನಟನೆ ಮಾಡ್ತಾ ಇದ್ದ ಪಾಂಡವರು ಶರಣಾಗತರಾಗಿ ರಾಜ್ಯಾಧಿಕಾರವನ್ನು ಬಿಟ್ಟುಕೊಟ್ಬಿಟ್ರೆ ಮತ್ತೆ ಪ್ರಜೆಗಳನ್ನು ಇನ್ನೂ ಮೆಚ್ಚಿಸುವ ಅಗತ್ಯ ಇರಲಿಲ್ಲ ಅನ್ನೋ ಕಾರಣಕ್ಕಾಗಿ ಸ್ವಚ್ಛಂದವಾಗಿ ಆಡಳಿತ ತುಗುಲ ದರ್ಬಾರ್ ಅಂತ ಏನು ಹೇಳ್ತೀವಲ್ಲ ಆ ರೀತಿಯಾಗಿ ಸ್ವಚ್ಛಂದವಾಗಿ ಆಡಳಿತವನ್ನು ತನ್ನ ಮನಸೋ ಇಚ್ಛೆ ನಡೆಸ್ತಿದ್ದ ಇದರಿಂದ ಪ್ರಜೆಗಳೇನಿದ್ರು ಅಮಾಯಕರು ದುಷ್ಟ ದುರ್ಯೋಧನನ ಶೋಷಣೆಗೆ ಒಳಗಾಗಿ ಬದುಕಬೇಕಾಗ್ತಿತ್ತು ಯಥಾ ರಾಜ ಪ್ರಜಾ ಅನ್ನುವಂತೆ ರಾಜನ ದುಷ್ಟ ನಡತೆಗಳು ಪ್ರಜೆಗಳ ಮೇಲೂ ದುಷ್ಪರಿಣಾಮವನ್ನೇ ಬೀರ್ತಾ ಇತ್ತು ದ್ವಾಪರ ಮತ್ತು ಕಲಿಯುಗಳ ಸಂಧಿಕಾಲ ಆಗಿರ್ತಕ್ಕಂಥ ಆ ಸಂದರ್ಭದಲ್ಲಿ ದುಷ್ಟ ಆಡಳಿತ ಪ್ರಜೆಗಳ ದುರ್ನಡತೆ ಸರಿ ಅಲ್ಲ ಅಂತ ಆಲೋಚನೆ ಮಾಡಿರ್ತಕ್ಕಂಥ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಒಂದೇ ಮಾರ್ಗ ನೋ ಆಲ್ಟರ್ನೇಟಿವ್ ಬದಲಿ ವ್ಯವಸ್ಥೆ ಇಲ್ಲ ಹೀಗೆ ತೀರ್ಮಾನ ಮಾಡಿ ಮಹಾಭಾರತ ಯುದ್ಧದ ಮೂಲಕ ದುರ್ಯೋಧನಾದಿಗಳನ್ನು ಸೋಲಿಸಬೇಕು ಅಂತ ನಿರ್ಧಾರ ಮಾಡಿ ಎರಡು ಅಂಶಗಳನ್ನು ತುಲನೆ ಮಾಡಿ ದುರ್ಯೋಧನನಂತಹ ದುಷ್ಟನ ಕೈಯಲ್ಲಿ ರಾಜ್ಯಾಧಿಕಾರವನ್ನು ಕೊಟ್ಟು ಪ್ರಜೆಗಳನ್ನು ಅವನಿಂದ ಶೋಷಿತರಾಗುವಂತೆ ಮಾಡಿ ಪ್ರಜೆಗಳ ಮೇಲೆ ಅವನ ದುಷ್ಟ ಪ್ರಭಾವ ಒಳಗಾಗುವಂತೆ ಮಾಡೋದಕ್ಕಿಂತ ಹದಿನೆಂಟು ಅಕ್ಷೋಹಿಣಿ ಸೈನ್ಯಗಳನ್ನು ಬಲಿ ತೆಗೆದುಕೊಳ್ಳುವಂತಹ ಯುದ್ಧನೇ ಅಂತ ತೀರ್ಮಾನ ಮಾಡಿ ಎರಡನ್ನು ತೂಗಿ ನೋಡ್ದ ಧರ್ಮಯುದ್ಧ ಅನ್ನೋ ಪರಿಷ್ಕಾರದೊಂದಿಗೆ ಅರ್ಜುನನಿಗೆ ಗೀತೋಪದೇಶವನ್ನು ಮಾಡಿ ದೊಡ್ಡ ಅನರ್ಥವನ್ನು ತಪ್ಪಿಸಲಿಕ್ಕೆ ಅನಿವಾರ್ಯವಾಗಿ ಯುದ್ಧವನ್ನು ನಡೆಸಬೇಕಾಗಿರುವಂಥ ಪರಿಸ್ಥಿತಿ ಬಂತು ಸಣ್ಣ ಪ್ರಮಾಣದ ಹಿಂಸೆಗೆ ಧಾರ್ಮಿಕ ಚೌಕಟ್ಟನ್ನ ತೊಡಿಸಿ ಪ್ರಸ್ತುತಪಡಿಸುತ್ತಿರುವಂತಹ ಪರಮ ಧಾರ್ಮಿಕ ಗ್ರಂಥ ಅಂತಾದರೆ ಭಗವದ್ಗೀತೆ ಭಗವದ್ಗೀತೆ ಮುಖ್ಯವಾಗಿ ಬೋಧನೆ ಮಾಡ್ತಾ ಆಯಾ ವ್ಯಕ್ತಿಗೆ ತಮ್ಮ ತಮ್ಮ ವರ್ಣಾಶ್ರಮಗಳಿಗೆ ವಿಹಿತವಾಗಿರ್ತಕ್ಕಂಥ ಕರ್ತವ್ಯ ಕರ್ಮಗಳನ್ನು ನಡೆಸಬೇಕು ಅದಕ್ಕೆ ಸಂಬಂಧಪಟ್ಟಂತೆ ಕ್ಷತ್ರಿಯ ವರ್ಣದವನಾಗಿರ್ತಕ್ಕಂಥ ಅರ್ಜುನ ಭಗವದ್ವೇಷಿಗಳ ಮತ್ತೆ ಅವರ ಅನುಯಾಯಿಗಳಾಗಿರ್ತಕ್ಕಂಥ ದುಟ್ಟರ ವಿರುದ್ಧ ಧರ್ಮ ವಿ ಕರ್ತವ್ಯ ರೂಪದಿಂದ ನಡೆಸಬೇಕು ಅಂಥೇಳಿ ಗೀತೆಯಲ್ಲಿ ಬೋಧಿಸ್ತಾ ಇದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಇಂತಹ ಗೀತೋಪದೇಶದ ಸ್ಫೂರ್ತಿಗೆ ಒಳಗಾಗಿ ನಡೆಸಿರ್ತಕ್ಕಂಥ ಮಹಾಭಾರತ ಯುದ್ಧ ಎಂತಹ ಧಾರ್ಮಿಕ ಹಿನ್ನೆಲೆ ಉಳ್ಳದ್ದು ಅಂಥೇಳಿ ಆಳವಾಗಿ ಪರಿಶೀಲನೆ ಮಾಡಿದರೆ ಮಾತ್ರ ತಿಳಿಯತ್ತೆ ಹೊರತು ಮೇಲ್ನೋಟಕ್ಕೆ ಇದ್ಯಾವುದೂ ಕೂಡ ಅರ್ಥ ಆಗೋದೇ ಇಲ್ಲ ಇನ್ನೊಂದು ಗಮನಿಸಲೇಬೇಕಾಗಿರ್ತಕ್ಕಂಥ ಮುಖ್ಯ ಸಂಗತಿ ಅಂದರೆ ವೇದವ್ಯಾಸದೇವರು ಪಾಂಡವರಿಗೆ ಉತ್ತಮ ಮಟ್ಟದ ಅಶ್ವಮೇಧ ರಾಜಸೂಯ ಅಗಾದಿಗಳನ್ನು ನಡೆಸುವಂತೆ ಆದೇಶ ಮಾಡಿದ್ದು ಸಾಮಾನ್ಯ ಜನ ಅರ್ಥೈಸುವಂತೆ ಮಹಾಭಾರತ ಯುದ್ಧದಲ್ಲಿ ನಡೆದಿರ್ತಕ್ಕಂಥ ಹಿಂಸೆ ಅಧರ್ಮ ಅನ್ಯಾಯ ಇವುಗಳ ಪರಿಮಾರ್ಜನೆಗಾಗಿ ಸರೋಬತ ಅಲ್ಲ ಮಹಾಭಾರತ ಯುದ್ಧ ಧರ್ಮ ಯುದ್ಧದ ವಿಚಾರವಾಗಿ ಪರಮ ಧಾರ್ಮಿಕ ಕ್ರಿಯೆಯ ಬಗ್ಗೆ ಯುದಿಷ್ಠರ ಬಂದಿರುವಂತ ಬಂದಿರುವಂತಹ ಸಂಶಯ ಪರಿಹಾರಕ್ಕಾಗಿ ಮಾತ್ರ ಯುದ್ಧ ಆಯಿತು ಮಹಾಭಾರತ ಯುದ್ಧ ಹಿಂಸೆ ಬ್ರಹ್ಮಹತ್ಯಾದಿ ದೋಷ ಬಂದಿದೆ ಅಧರ್ಮ ಅನ್ಯಾಯ ಆಗಿದೆ ಅಂತ ಅವನಿಗಿಷ್ಟು ಸಂಶಯ ಬಂದಿತ್ತು ಆ ಸಂಶಯವನ್ನು ಸ್ಪಷ್ಟಪಡಿಸ್ಲಿಕ್ಕಾಗಿ ಅಶ್ವಮೇಧ ರಾಜಸೂಯ ಯಾಗ ಇತ್ಯಾದಿ ಎಲ್ಲವನ್ನು ಮಾಡುವಂತೆ ವೇದವ್ಯಾಸದೇವರು ಆ ಧರ್ಮರಾಜನಿಗೆ ಆದೇಶ ಮಾಡಿದ್ದೇ ಹೊರತು ಉಳಿದಂತೆ ಅಲ್ಲ ಅಂತ ಶ್ರೀಮದ್ ಆಚಾರ್ಯರು ಸ್ಪಷ್ಟವಾಗಿ ಅದನ್ನು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ತಿಳಿಸ್ತಾರೆ ಸಾಮಾನ್ಯ ಜನರು ಅರ್ಥ ಮಾಡುವಂತೆ ಯುದ್ಧದಲ್ಲಿ ನಡೆದಿರತಕ್ಕಂಥ ಹಿಂಸೆ ಅಧರ್ಮ ಅನ್ಯಾಯ ಇವುಗಳ ಪರಿಮಾರ್ಜನೆಗಾಗಿ ರಾಜಸ್ವಿಯಾದಿ ತ್ಯಾಗಗಳನ್ನು ಮಾಡಿದ್ದು ಸರ್ವಥ ಅಲ್ಲ ಅಪಾಪೇ ಪಾಪಶಂಕಿತ್ವಾ ಅಶ್ವಮೇಧ ಇಹಿ ಯಥಾ ಅಚ್ಯುತಂ ಇತ್ಯಾದಿ ಆದ್ದರಿಂದ ಭಗವದ್ಗೀತೆ ಕರ್ತವ್ಯ ವಿಮುಖನಾದವರನ್ನು ಕರ್ತವ್ಯದಲ್ಲಿ ತೊಡಗಿಸುವಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಕ್ರಿಯೆ ಮಾಡಿದ್ದೇ ಹೊರತು ಹಿಂಸಾ ಪ್ರಚೋದಕ ಗ್ರಂಥ ಅಲ್ಲ ಅಧರ್ಮದ ನಾಶ ಆಗಬೇಕು ಧರ್ಮ ಸಂಸ್ಥಾಪನೆಯನ್ನು ಆಗಬೇಕು ಅನ್ನೋ ಕಾರಣಕ್ಕಾಗಿ ಪರಮಾತ್ಮ ತುಲನಾತ್ಮಕವಾಗಿ ಪರಿಗಣನೆ ಮಾಡಿ ಯುದ್ಧವನ್ನು ಮಾಡಿಸಿದ್ದು ಗೀತೋಪದೇಶವನ್ನು ಮಾಡಿಸಿದ್ದೇ ಹೊರತು ಸರ್ವಥ ಇದರೊಳಗೆ ಯಾವುದೇ ಆಕ್ಷೇಪಕ್ಕೂ ಕೂಡ ಅವಕಾಶ ಇಲ್ಲ ಅಂತ ಸ್ಪಷ್ಟೀಕರಣವನ್ನು ತಿಳಿಸ್ತಾರೆ ಹೀಗೆ ಮೊಟ್ಟ ಮೊದಲಿಗೆ ಭಗವದ್ಗೀತೆಯನ್ನು ಅಧ್ಯಯನ ಮಾಡಬೇಕು ಅಂತ ಹೊರಟಾಗ ನಾನಾ ರೀತಿಯಾಗಿರ್ತಕ್ಕಂಥ ಆಕ್ಷೇಪಗಳು ಅಲ್ಲಿ ಇಲ್ಲಿ ಕೇಳಿದ್ದು ನೋಡಿದ್ದು ಆ ಎಲ್ಲವೂ ಮನಸ್ಸಿಗೆ ಬರುತ್ತೆ ಅದನ್ನೆಲ್ಲ ಮೊದಲಿಗೆ ಪರಿಹಾರ ಮಾಡಿಕೊಂಡು ಆಮೇಲೆ ಅಧ್ಯಯನ ಮಾಡಿದ್ರೆ ಅದರಲ್ಲಿ ಇನ್ನೂ ಹೆಚ್ಚಿನ ಪ್ರವೃತ್ತಿ ಬರುತ್ತೆ ಅನ್ನೋ ಕಾರಣಕ್ಕಾಗಿ ಶ್ಲೋಕಕ್ಕಿಂತ ಮೊದಲು ಈ ಪ್ರಶ್ನೆಗಳನ್ನೆಲ್ಲ ತಗೊಂಡು ಅದಕ್ಕೆ ಉತ್ತರಗಳನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡಿದ್ದು ನಾಳೆ ದಿನೇ ಸೇರಿದಾಗ ಮುಂದೆ ನೋಡೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ